ಸೊನ್ನೇಗೌಡರ ಸಮಾರಾಧನೆ ಸೊಣ್ಣವಾಡಿ ಎಂಬುದು ಸಣ್ಣ ಗ್ರಾಮ ಮೂಲ ರೂಪದಲ್ಲಿ ಅದು ಬಹುಶಃ ಸ್ವರ್ಣವಾಡಿ ಎಂದಿದ್ದಿರಬಹುದು ಆ ಗ್ರಾಮದ ಯಜಮಾನರು ಸೊನ್ನೇಗೌಡರು ಅವರ ಪೂರ್ವಿಕರು ಬಿಸ್ಸೇಗೌಡರೆಂದು ಜನ ಹೇಳುತ್ತಿದ್ದರು ಬಿಸ್ಸೇಗೌಡರು ಒಬ್ಬ ಸಣ್ಣ ಪಾಳ್ಯಗಾರರು ನನ್ನ ಕಾಲಕ್ಕೆ ಸೊನ್ನೇಗೌಡರು ಭಾರಿ ರೈತರು ಅವರಿಗೆ ಪಾಳ್ಯಗಾರರೆಂಬ ಹೆಸರಿಲ್ಲದಿದ್ದರೂ ಅವರ ಕಾರ್ಯಕರ್ಮಗಳೆಲ್ಲ ಅವರು ಪಾಳೆ ಪಾಳೆಯಗಾರರೆಂಬಂತೆಯೇ ಇತ್ತು ಸೊನ್ನೇಗೌಡರು ವರ್ಷಕ್ಕೆ ಒಂದು ದಿನ ಪುಷ್ಯ ಮಾಗಾ ಮಾಸಗಳಲ್ಲಿ ದಾತ್ರಿ ಹವನದ ಸುಮಾರಿನಲ್ಲಿ ಒಂದು ಬ್ರಾಹ್ಮಣ ಸಂತರ್ಪಣೆ ನಡೆಸುತ್ತಿದ್ದರು ಅದಕ್ಕೆ ಮುಳಬಾಗಿಲಿನಿಂದ ಕಚೇರಿ ಜನಗಳು ಸ್ಕೂಲು ಮೇಸ್ಟರುಗಳು ಹೋಗುತ್ತಿದ್ದರು ವೈದಿಕರು ಆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಿಂದಲೂ ಬರುತ್ತಿದ್ದರು ನಾನು ಅಂತ ಒಂದು ಸಮರ್ಪಣೆಗೆ ಹೋಗಿದೆ ಬಹುಶಃ ಬಹುಶಃ ಸಾವಿರದ ಇಸವಿಯಲ್ಲಿ ನನ್ನ ಬಾಲ್ಯದ ಕಾಲ ಪೂರ್ವಕಾಲ ಅದು ಗತವೈಭವ ಅದರ ಚಿತ್ರ ಈ ಕಾಲದ ಯುವಕರಿಗೆ ಇಷ್ಟವಾದಿತ್ತು ತಮ್ಮ ಪೂರ್ವಿಕರು ಹೇಗೆ ಹೇಗೆ ಸಂತೋಷಪಟ್ಟರೆಂಬುದು ತಿಳಿಸುವ ಕಾರಣದಿಂದ ಸೊಣ್ಣೇಗೌಡರು ಎತ್ತರವಾದ ಆಳು ತೆಳುವಾದ ಮೈಕಟ್ಟು ಬಣ್ಣ ಎಣ್ಣೆಗಂಪಿಗೂ ಕಪ್ಪಿಗೂ ನಡುವಣದು ಎರಡು ಕೈಗಳಲ್ಲೂ ಚಿನ್ನದ ಕಪ್ಪಗಳು ಉಂಗುರಗಳು ಕಿವಿಯಲ್ಲಿ ಕೆಂಪು ಹಾಕಿದ ಹತ್ತು ಕಡಕ್ಕು ಮತ್ತು ಎಡಗಿವಿಯ ಮೇಲೆ ಮುರುವು ಎಂಬ ಆವರಣ ತಲೆಯ ಮೇಲೆ ಬಾರಿ ರುಮಾಲು ಆ ವ್ಯಕ್ತಿಯಲ್ಲಿ ಎದ್ದು ಕಾಣುತ್ತಿದ್ದ ಅಂಗವೆಂದರೆ ಮೀಸೆಯ ಜೋಡಿ ಮೀಸೆಯ ಪಸಂದು ನೋಡಬೇಕೆಂದರೆ ಸೊಣ್ಣೇಗೌಡರ ಮುಖ ಇವರ ಒಂದು ಮನೆ ಮುಳಬಾಗಿಲಿನಲ್ಲಿಯೂ ಉಂಟು ಆ ಊರಿನಲ್ಲಿದ್ದ ಮೂರು ನಾಲ್ಕು ಬಾರಿ ಬಾರಿ ಮನೆಗಳಲ್ಲಿ ಇದು ತುಂಬಾ ಭಾರೀ ಆದದ್ದು ಅದನ್ನು ನಾನು ನೋಡಿದ್ದು ನನ್ನ ಚಿಕ್ಕಂದಿನಲ್ಲಿ ಆ ಕಟ್ಟಡ ಪೂರ್ತಿಯಾಗಿದ್ದಾಗ ಮುನ್ನೂರು ನಾನೂರು ಅಂಕಣ ಬಿದ್ದಿರಬಹುದೆಂದು ಜನ ಹೇಳುತ್ತಿದ್ದರು ಸೊನ್ನೇಗೌಡರು ಈ ಮನೆಯಲ್ಲಿ ವಾಸವಾಗಿರಲಿಲ್ಲ ಅವರು ಮುಳಬಾಗಿಲಿಗೆ ಬಂದಾಗ ಆ ಮನೆಯ ಒಂದೆರಡು ಬಿಡಾರ ಮಾಡುತ್ತಿದ್ದರು ಅವರು ಕಾಯಂ ವಾಸಸ್ಥಾನ ಸೋಣವಾಡಿ ಸ್ವಾಮಿಗಳ ಬಿಡಾರ ಮುಗಿ ಮುಳಬಾಗಿಲಿನ ದೊಡ್ಡ ಮನೆ ಸತ್ರದಂತಿತ್ತು ಆ ಊರಿಗೆ ಸ್ವಾಮಿಗಳು ಗುರುಗಳು ದೊಡ್ಡ ಪರಿವಾರ ಉಳ್ಳ ಇತರರು ಪದೇ ಪದೇ ಬರುತ್ತಿದ್ದರು ನಾನು ಮೊದಲನೇ ಸಲ ಆ ಮನೆಗೆ ಹೋಗಿದ್ದದ್ದು ಅಲ್ಲಿ ಅವನೇ ಸ್ವಾಮಿಗಳು ಇಳಿದುಕೊಂಡಿದ್ದಾಗ ಹೀಗೆ ಎಪ್ಪತ್ತೈದು ಎಂಬತ್ತು ವರ್ಷ ಹಿಂದಿನ ಸ್ವಾಮಿಗಳು ಅವರ ಪರಿವಾರದಲ್ಲಿ ಆನೆ ಕುದುರೆ ಬಾಂಕಾ ಎಂಬ ನಗಾರಿ ಕೊಂಬುಕಹಳೆ ಊದುವವರು ಮೊದಲಾದ ಪರಿವಾರವಿತ್ತು ಆ ಮನೆಗೆ ಸಮೀಪದಲ್ಲಿದ್ದ ಸಮೀಪದಲ್ಲಿ ಹುಣಸೆ ಗಂಗರೇಣಿ ಮರ ಇದ್ದವು ಆನೆಯನ್ನು ಆನೆ ಮರಿಯನ್ನು ಈ ಮರಗಳಿಗೆ ಕಟ್ಟಿ ಹಾಕಿದ್ದಾಗ ಅದನ್ನು ನೋಡಲು ಬೆಳಗಿನಿಂದ ಸಂಜೆಯವರೆಗೂ ಒಂದು ಬೀದಿಯ ಗುಂಪು ಸೇರಿರುತ್ತಿತ್ತು ನನ್ನ ತಾತಂದಿರು ನನ್ನನ್ನು ಆ ಸ್ವಾಮಿಗಳ ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ನಮಸ್ಕಾರ ಮಾಡಿಸಿದ್ದು ಸ್ವಾಮಿಗಳು ಏನೋ ಒಂದು ಒಳ್ಳೆಯ ಮಾತನಾಡಿ ನನಗೆ ಪ್ರಸಾದ ಕೊಟ್ಟಿದ್ದು ನನ್ನ ನೆನಪಿನಲ್ಲಿ ನಿಂತಿದೆ ಸ್ವಾಮಿಗಳು ಆ ಮನೆಯಲ್ಲಿದ್ದಷ್ಟು ದಿನ ಆ ಊರಿನ ಮತ್ತು ಹತ್ತಿರದ ಅಗ್ರಹಾರಗಳಲ್ಲಿಯ ಬ್ರಾಹ್ಮಣ ಬ್ರಾಹ್ಮಣತಿಯರಿಗೆ ಪ್ರತಿದಿನವೂ ಮಠದ ಸಮಾರಾಧನೆಯ ಊಟ ನನ್ನ ಬಾಲ್ಯದ ಕಾಲ ಭೋಜನ ಸಮೃದ್ಧಿಯ ಕಾಲ ನಾನು ಆ ಮನೆಗೆ ಮತ್ತೊಂದು ಸಾರಿ ಹೋಗಿದ್ದದ್ದು ನಲ್ಲಾನ್ ಚಕ್ರವರ್ತಿಗಳೆಂಬ ಶ್ರೀ ವೈಷ್ಣವ ಆಚಾರ್ಯ ಪುರುಷರು ಅಲ್ಲಿದ್ದಾಗ ನಲ್ಲಾನ್ ಎಂಬ ಹೆಸರನ್ನು ನಲ್ಲಾಲ್ ಎಂದು ಜನ ಹೇಳುತ್ತಿದ್ದುದುಂಟು ಈ ಶ್ರೀ ವೈಷ್ಣವ ಆಚಾರ್ಯರು ಮುಳಬಾಗಿಲಿನ ಕಾಯಂ ನಿವಾಸಿಗಳಲ್ಲ ಆಗಾಗ ಬಂದು ಹೋಗುತ್ತಿದ್ದವರು ಮುಳಬಾಗಿಲಿನ ಆಂಜನೇಯ ದೇವಾಲಯ ಮಹಾ ಪ್ರಖ್ಯಾತವಾದದಷ್ಟೇ ರಥೋತ್ಸವ ಆ ದೇವಾಲಯದ ಶ್ರೀರಾಮರ ರಥೋತ್ಸವ ವೈ ವೈಶಾಖ ಪೌರ್ಣಮಿಯೆಂದು ನಡೆಯುತ್ತಿತ್ತು ಆ ಉತ್ಸವದಲ್ಲಿ ನಲ್ಲಾನ್ ಸ್ವಾಮಿಗಳಿಗೆ ಒಂದು ಮುಖ್ಯಸ್ಥಾನ ರಥದಲ್ಲಿ ಸ್ವಾಮಿಯನ್ನು ಬಿಜಯ ಮಾಡಿಸುವ ಕಾಲದಲ್ಲಿ ನಲ್ಲಾನ್ ಸ್ವಾಮಿಗಳು ಅಲ್ಲಿರಬೇಕು ದೇವರ ರಥಾರೋಹಣವಾದ ಬಳಿಕ ನಲ್ಲಾನ್ ಸ್ವಾಮಿಗಳು ಮಂಗಳಾರತಿ ಮಾಡಿ ರಥದಲ್ಲಿ ಕೂಡಬೇಕು ಸುಮಾರು ಮೂರು ಮಾರಿನಷ್ಟು ದೂರ ರಥ ಮುಂದಕ್ಕೆ ಸಾಗಿದ ಮೇಲೆ ನಲ್ಲಾನ್ ಸ್ವಾಮಿಗಳು ರಥದಿಂದಿಳಿದು ತಮ್ಮ ಬಿಡಾರಕ್ಕೆ ದಯ ಮಾಡಿಸುವರು ನಲ್ಲಾನ್ ಸ್ವಾಮಿಗಳು ಮಂಗಳಾರತಿ ಮಾಡಿ ಆರತಿಯನ್ನು ತೆಗೆದುಕೊಳ್ಳುವುದಕ್ಕೆ ಮುಂಚೆ ಮತ್ತಾರ ಸೇವೆಗೂ ಅವಕಾಶವಿಲ್ಲ ಇದು ಮಾಮೂಲು ಈ ಸಂದರ್ಭದಲ್ಲಿ ಒಂದು ತಕರಾರು ಮೊಳಬಾಗಿನಲ್ಲಿ ಬಾಗಿಲಿನಲ್ಲಿ ಬೇರೆ ಮಠಗಳುಂಟು ಸ್ಮಾರತರವು ಮಾಧ್ವರವು ಮಾದ್ವ ಮಠಗಳಲ್ಲಿ ಮುಖ್ಯವಾದದ್ದು ಶ್ರೀಪಾದರಾಯರ ಮಠ ಈ ಮಠದ ಸ್ವಾಮಿಗಳು ರಥಸ್ಥಾನದ ದೇವರ ದರ್ಶನಕ್ಕೆ ಬರಬೇಕು ಎಂದರೆ ಆಗ ನಲ್ಲಾನ್ ಸ್ವಾಮಿಗಳ ದೇವರ ಬಳಿ ಇರಲಾಗದು ನಲ್ಲಾನ್ ಸ್ವಾಮಿಗಳು ಒಟ್ಟಿನ ಮೇಲೆ ಗೃಹಸ್ಥರು ಮಠದ ಸ್ವಾಮಿಗಳು ಯತಿಗಳು ಗೃಹಸ್ಥರು ಮತ್ತು ಶ್ರೀ ವೈಷ್ಣವ ಮತಸ್ಥರು ಆದವರು ರಥದೊಳಗಡೆ ಇದ್ದಾಗ ಮಾಧ್ವ ಎತಿಗಳು ನೆಲದ ಮೇಲೆ ನಿಂತು ಸೇವಿಸುವುದು ಈ ತಕರಾರನ್ನು ಪರಿಹಾರ ಮಾಡುವುದಕ್ಕಾಗಿ ಎರಡು ಉಪಾಯಗಳು ನಲ್ಲಾನ್ ಆಚಾರ್ಯರು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೊ ಒಂದು ಸಲ ಬರತಕ್ಕದ್ದು ವರ್ಷೇ ವರ್ಷ ರಥೋತ್ಸವ ಕಾಲದಲ್ಲಿ ಬೇರೆಲಿಯೋ ಇರತಕ್ಕದ್ದು ನಾಲ್ಕು ವರ್ಷಕ್ಕೊಂದು ಸಲ ತಮ್ಮ ಬರುವಿಕೆಯನ್ನು ದೇವಸ್ಥಾನದವರಿಗೆ ತಿಳಿಸಿ ಆಮೇಲೆ ಬರುವುದು ಬಂದರೂ ಅವರು ರಥಾರೋಹಣ ಮಾಡಿ ಮಂಗಳಾರತಿ ತೆಗೆದುಕೊಂಡು ಹೋದ ಬಳಿಕ ದೇವಸ್ಥಾನದ ಹೆಡ್ ಅರ್ಚಕರು ಶ್ರೀಪಾದರಾಜ ಮಠಕ್ಕೆ ವರ್ತಮಾನ ಕಳುಹಿಸುವುದು ಆ ಬಳಿಕ ಶ್ರೀಪಾದರಾಜಸ್ವಾಮಿಗಳು ರಥ ದರ್ಶನಕ್ಕಾಗಿ ಬರುವುದು ಈ ಏರ್ಪಾಟಿನಿಂದ ಎಲ್ಲ ಸಮಾಧಾನವಾಗಿ ನಡೆಯುತ್ತಿತ್ತು ಇದರಲ್ಲಿ ಮುಖ್ಯವಾದ ಭಾಗ ಆಂಜನೇಯ ದೇವಾಲಯದ ಹೆಡ್ ಅರ್ಚಕರಾದ ಶ್ರೀನಿವಾಸಾಚಾರ್ಯರು ರಾಮಾಚಾರ್ಯರು ಅವರ ಉಪಾಯ ಪೂಜೆಯ ವೈಖರಿ ಒಂದು ಸಾರಿ ಸೊಣೇಗೌಡರ ಮುಳಬಾಗಿಲು ಮನೆಯಲ್ಲಿ ಯಾರೋ ಶ್ರೀವೈಷ್ಣವ ಸ್ವಾಮಿಗಳು ಒಂದು ತಿಂಗಳು ಬಿಡಾರ ಮಾಡಿದ್ದರು ಪ್ರತಿದಿನವೂ ಮಧ್ಯಾಹ್ನ ಹನ್ನೊಂದು ಗಂಟೆಯ ಸಮಯದಲ್ಲಿ ಕೊಂಬುವುದಿದ ಶಬ್ದವೂ ಮೇಳದ ಶಬ್ದವೂ ನಗಾರಿಯ ಹೊಡೆತದ ಶಬ್ದವೂ ಅಲ್ಲಿಂದ ನಮ್ಮ ಮನೆಗೆ ಕೇಳಿಬರುತ್ತಿತ್ತು ಒಂದು ದಿನ ನಾನು ಕುತೂಹಲ ಅದೇನು ಶಬ್ದವೆಂದು ಯಾರೋ ಹಿರಿಯರನ್ನು ಕೇಳಿದೆ ಅವರು ಅದು ನಲ್ಲಾನ್ ಸ್ವಾಮಿಗಳ ದೇವಾರ್ಚನೆ ಎಂದರು ನನ್ನ ಕುತೂಹಲ ಅದರಿಂದ ತೀವ್ರವಾಯಿತು ದೇವಾರ್ಚನೆ ಹೇಗೆ ನಡೆಯುತ್ತದೆಯೋ ಅಲ್ಲಿ ಮಂತ್ರ ಪುಷ್ಪ ಹೇಗೆ ಹೇಳುತ್ತಾರೋ ಏನೇನು ಸಂಭ್ರಮವಾಗುತ್ತದೆಯೋ ಅದನ್ನೆಲ್ಲ ನೋಡಬೇಕೆಂದು ಆಸೆ ಹೆಚ್ಚಾಯಿತು ಮಾರನೆಯ ದಿನ ನಗಾರಿಯ ಸದ್ದು ಕೇಳಿಸಿದ ಕೂಡಲೇ ಅಲ್ಲಿಗೆ ಹೋದೆ ಮೇಳ ಆಗತಾನೆ ನಿಂತಿತು ನಗಾರಿಯ ಸದ್ದು ನಡೆಯುತ್ತಿತ್ತು ನಾನು ಆ ಮನೆಯನ್ನು ಹೊಕ್ಕು ಅದರ ಹಜಾರಕ್ಕೆ ಹೋದೆ ಅಲ್ಲಿ ಇಬ್ಬರು ಮೂವರಿದ್ದರು ನಾನು ದೇವರ ಪೂಜೆ ನೋಡಲು ಬಂದಿದ್ದೇನೆ ಅದು ಎಲ್ಲಿ ಎಂದೆ ಅವರು ಒಳಗೆ ಹೋಗಿ ಇನ್ನೊಂದು ಹಜಾರ ಎಂದರು ಎರಡನೆಯ ಹಜಾರಕ್ಕೆ ಹೋದೆ ಅಲ್ಲಿ ಎರಡು ಚಾಪೆ ಹಾಸಿತು ಯಾರೋ ಕುಳಿತುಕೊಂಡು ಮಾತನಾಡುತ್ತಿದ್ದರು ಅವರು ಇನ್ನೊಂದು ಹಜಾರ ಎಂದು ಒಳಗಡೆಗೆ ಕೈ ತೋರಿಸಿದರು ಮೂರನೇ ಹಜಾರಕ್ಕೂ ಹೋದೆ ಅಲ್ಲಿ ಒಳ್ಳೆಯ ಜಮಖಾನೆ ಹಾಸಿತ್ತು ಎರಡು ಮೂರು ವರಗುದಿಂಬುಗಳಿದ್ದವು ಮೂರು ನಾಲ್ಕು ಮಂದಿ ಸೊಗಸಾಗಿ ಪಠ್ಯನಾಮಗಳನ್ನು ಧರಿಸಿ ಒಬ್ಬ ಟಂಚಿನ ದೋತ್ರಗಳನ್ನು ಜಮಖಾನದ ಮೇಲೆ ಕುಳಿತು ತಾಂಬೂಲ ಚರ್ವಣ ಮಾಡುತ್ತಾ ಮಾತನಾಡಿಕೊಂಡು ಕೇಕೆ ಹೊಡೆಯುತ್ತಿದ್ದರು ನಾನು ದೇವರ ಪೂಜೆ ಎಂದೆ ಅವರಲ್ಲೊಬ್ಬರು ಮುಗಿಯುತ್ತಲ್ಲ ಈಗ ತಾನೇ ಮುಗಿದು ಹೋಯಿತು ಎಂದರು ನಾನು ಬೆಪ್ಪಾಗಿ ಹಿಂದಿರುಗಿದೆ ಮೇಳದವರು ಅವರ ಹೊತ್ತಿನಲ್ಲಿ ಮೇಳ ಊದಿದರು ಕೊಂಬಿನವನು ಅವನ ಹೊತ್ತಿನಲ್ಲಿ ಕೊಂಬೆತ್ತಿದ ನಗಾರಿಯವನು ಅವನ ಹೊತ್ತಿನಲ್ಲಿ ನಗಾರಿ ಬಾರಿಸಿದ ಸ್ವಾಮಿಗಳು ಅವರ ಹೊತ್ತಿನ ಹೊತ್ತಿನಲ್ಲಿ ಅವರ ಪೂಜೆ ಮಾಡಿದರು ಎಲ್ಲರೂ ಅವರವರಷ್ಟಕ್ಕೆ ಅವರವರು ಸ್ವತಂತ್ರರು ನಾನು ಇದನ್ನು ನನ್ನ ತಾತನಿಗೆ ಹೇಳಿದೆ ಅವರು ನೀನು ಯಾಕೆ ಹೋದೆ ಅಲ್ಲಿಗೆ ನನಗೆ ಮೊದಲು ಹೇಳಾದರೂ ಹೋಗಬಾರದಾಗಿತ್ತೆ ಎಂದರು ಸೊಣ್ಣೇಗೌಡರ ಮನೆಯಲ್ಲಿ ವಾಸವಾಗಿದ್ದು ನನಗೆ ತಿಳಿದು ಬಂದ ಮೂರನೆಯವರು ಅಮಲ್ದಾರ್ ಮೋಕ್ಷಗುಂಡಂ ವೆಂಕಟೇಶಯ್ಯನವರು ಇವರು ಬಾರಿ ಕುಟುಂಬವಂತರು ಮತ್ತು ದರ್ಭವಂತರು ಆದ್ದರಿಂದ ಅಷ್ಟು ದೊಡ್ಡ ಮನೆಯವರಿಗೆ ಅವಶ್ಯವಾಗಿತ್ತು ಸೊಣ್ಣೇಗೌಡರ ಕುಟುಂಬ ವೆಂಕಟೇಶಯ್ಯನವರನ್ನು ಕುರಿತು ನನ್ನ ಜ್ಞಾಪಕವನ್ನು ಬೇರೆ ಕಡೆ ನಿರೂಪಿಸಿದ್ದೇನೆ ನಾನು ಅವರಿಂದ ವಿಶ್ವಾಸ ಪಡೆದು ಉಪಕೃತನಾದವನು ಈಗ ಸೊಂಡೇಗೌಡರ ವಿಚಾರಕ್ಕೆ ಹಿಂದಿರುಗುತ್ತೇನೆ ಅವರ ಸೊಂಡೇವಾಡಿಯ ಮನೆಯನ್ನು ಮನೆ ಎನ್ನುವುದಕ್ಕಿಂತ ಕೋಟೆ ಎನ್ನುವುದು ಸಮಂಜಸ ಅವರು ಆ ಕೋಟೆಯ ಎಲ್ಲ ಮನೆಗಳಲ್ಲೂ ವಾಸವಿದ್ದರು ಪರ್ಯಾಯ ಪ್ರಕಾರದಿಂದ ಮಧ್ಯದಲ್ಲಿ ಒಂದು ಮನೆ ಅದರ ಸುತ್ತ ಒಂದು ಸಾಲು ಮನೆಗಳು ಆ ಸಾಲಿನ ಸುತ್ತ ಮೂರನೆಯ ಸಾಲು ಅದರ ಸುತ್ತ ನಾಲ್ಕನೆಯ ಸಾಲು ಒಂದೊಂದು ಸಾಲಿನ ಒಂದೊಂದು ಮನೆಯಲ್ಲಿಯೂ ಸಂಸಾರಗಳು ಬೇರೆ ಬೇರೆ ಸೊನ್ನೇಗೌಡರಿಗೆ ನಾಲ್ಕು ಮಂದಿ ಮಡದಿಯರಂತೆ ಒಬ್ಬೊಬ್ಬ ಆಕೆಯ ಬೀದಿ ಒಂದೊಂದು ಒಬ್ಬೊಬ್ಬ ಆಕೆಗೂ ಗಂಡು ಇದ್ದರು ಹಾಗೆಯೇ ಸೊಸೆಯರು ಅಳಿಯಂದರು ಇದ್ದರು ಒಂದೊಂದು ಸಂಸಾರಕ್ಕೆ ಸೇರಿದಂತೆ ಹಸು ಹೆಮ್ಮೆ ಕರುಗಳು ಅದರ ಜೊತೆ ಕೋಳಿ ಬಹುಶಃ ಕುರಿ ಇವೆಲ್ಲವೂ ಇದ್ದದನ್ನು ನಾನು ಹುಡುಗನಾಗಿದ್ದಾಗ ಸ್ವತಃ ಕಂಡಿದ್ದೆ ಆಗ ನನಗುಂಟಾದ ಆಶ್ಚರ್ಯದಿಂದ ನನ್ನ ಕೂಡ ಇದ್ದ ಹಿರಿಯರನ್ನು ಕೇಳಿದ್ದೆ ಅವರು ಹೇಳಿದ ಮಾತು ಮಾತನ್ನು ಇಲ್ಲಿ ಬರೆದಿದ್ದೇನೆ ದಾತ್ರಿ ಹವನ ಸಣ್ಣವಾಡಿಯಲ್ಲಿ ದಾತ್ರಿ ಹವನದ ಭೋಜನದ ದಿವಸ ಬೆಳಗಿನ ಜಾವದಲ್ಲಿಯೇ ಇದ್ದು ಸುಮಾರು ಏಳು ಗಂಟೆಯ ಹೊತ್ತಿಗೆ ಸಣ್ಣವಾಡಿ ಊರ ಮುಂದಿನ ಕೆರೆಯನ್ನು ಸೇರಿದೆವು ದಾರಿ ನಡೆದ್ದರಿಂದ ಮೈಗೆ ಚಳಿ ತೋರಲಿಲ್ಲ ನೀರು ಬೇಕೆನಿಸಿತು ಕೆರೆ ತುಂಬಾ ಸೊಗಸಾದ ತಿಳಿ ನೀರು ಮುಖ ತೊಳೆದು ಸ್ನಾನ ಮಾಡಿದೆವು ಒಗೆದ ಬಟ್ಟೆ ಧರಿಸಿ ಒಂದಿಪ್ಪತ್ತು ಗಜ ನಡೆದಾಗ ಅಲ್ಲಿ ತೋಟ ಬಹಳ ಸೊಗಸಾದ ತೋಟವೆಂದು ನನಗೆ ಈಗ ಅನ್ನಿಸುತ್ತದೆ ಬಾಳೆಯ ಕಾಡು ಎನ್ನಬಹುದು ಅದನ್ನು ತೆಂಗು ಹಾಗೆಯೇ ಅಲ್ಲಲ್ಲಿ ಮಾವಿನ ಗಿಡ ಗಿಡ ನಡು ನಡುವೆ ಚೆಂಡು ಮಲ್ಲಿಗೆ ಹೂವಿನ ಮಲ್ಲಿಗೆ ಹಬ್ಬು ಈ ನಾನಾ ಜಾತಿಯ ಗಿಡಗಳು ತಾವಾಗಿ ಬೆಳೆದಿದ್ದವೆಂಬಂತೆ ತೋರುತ್ತಿತ್ತು ಲಾಲ್ಬಾಗಿನಲ್ಲಿ ಕಾಣುವ ಕ್ರಮ ನಿಯಮ ಏನೂ ಅಲ್ಲಿರಲಿಲ್ಲ ಗಿಡವಿಲ್ಲದೆ ಬಿಟ್ಟಿದ್ದ ನೆಲವೇ ರಸ್ತೆ ಆದರೆ ಅಲ್ಲಿ ನೋಡಿದರೂ ಚೊಕ್ಕಟವಾಗಿತ್ತು ತಂಪಾಗಿತ್ತು ಅದು ಅವರೇ ಕಾಲ ಒಂದು ಕಡೆ ಅವರೇ ರಾಶಿ ಬಿದ್ದಿತ್ತು ಇನ್ನೊಂದು ಕಡೆ ಬಾಳೆಯ ಸುಳಿಗಳು ಅಲ್ಲಿಗೆ ಬಂದಿದ್ದ ಸ್ಕೂಲು ಮೆ ಮೇಸ್ಟರುಗಳು ಒಬ್ಬರಿಬ್ಬರು ವೈದಿಕರು ಸೇರಿ ಅವರೇ ಕಾಯಿ ಅಡಿಗೆಗೆ ಅಣಿ ಮಾಡುತ್ತಿದ್ದರು ಇನ್ನು ಕೆಲವರು ಇಂಥವರು ಹರಿ ಒಲೆಯ ಮುಂದೆ ಪಾಕ ಕಾರ್ಯದಲ್ಲಿದ್ದರು ಅವರೇ ಕಾಯಿ ಅಕ್ಕಿ ಬೇಳೆ ಮೊದಲಾದ ಸಮಸ್ತವನ್ನು ಸೊಣ್ಣೇಗೌಡರು ಸರಬರಾಜು ಮಾಡಿದರು ಆ ಸರಬರಾಜಿನಲ್ಲಿ ನಾನು ಈಗ ವಿಶೇಷವಾಗಿ ಹೇಳಬೇಕಾಗಿರುವುದು ತುಪ್ಪವೆಂಬ ಪದಾರ್ಥ ಅದು ಈಗಿನವರೆಗಿನ ಅಪರೂಪವಾದದ್ದರಿಂದ ಈಗಿನವರಿಗೆ ಅಪರೂಪವಾದ್ದರಿಂದ ಒಂದು ಮಾತು ಹೆಚ್ಚಾಗಿ ಹೇಳುತ್ತೇನೆ ತುಪ್ಪವೆಂಬ ಪದಾರ್ಥ ಕುಂಬಾರನ ಗಡಿಗೆಗಳಲ್ಲಿ ಬಂದಿತ್ತು ಐದಾರು ಗಡಿಗೆಗಳು ಒಂದೊಂದು ಗಡಿಗೆಯಲ್ಲೂ ತೆಳುವಾದ ಅರಿಸಿನ ಕೇಸರಿ ಬಣ್ಣದ ತುಪ್ಪ ಮರಳು ಮರಳಾದದ್ದು ನಮ್ಮ ಊರಿನ ರಸಿಕರು ಸಣ್ಣ ಪುಟ್ಟ ವಯಸ್ಸಿನ ನನ್ನಂತ ಹುಡುಗರು ತುಪ್ಪದಲ್ಲಿ ಬೆಟ್ಟಿಟ್ಟದ್ದನ್ನು ನೋಡಿ ಆಗ ಸ್ವಾಭಾವಿಕವಾಗಿದ್ದ ತೆಲುಗು ಮಾತಿನಲ್ಲಿ ಅಯ್ಯಯ್ಯ ಈ ಆ ಐವಾರು ಅಂಜೆಲೋ ಎಲುಪೆಟ್ಟಿ ಮೂಶಿ ಚೋಸ್ತಾಡೆ ಎನ್ನುತ್ತಿದ್ದರು ಇದು ಅವರ ಹಾಸ್ಯದ ದಾರಿ ಆಜ್ಯವೆಂದರೆ ತುಪ್ಪವೆಂದು ನಮಗೆ ಗೊತ್ತಿರಲಿಲ್ಲ ಆದ್ದರಿಂದ ಏನೋ ಕೊಡಕು ಸಾಮಾನು ಎಂದು ಅವರು ಭಾವಿಸಿದಂತೆ ಧ್ವನಿ ಕೊಟ್ಟು ಮಾತನಾಡಿದ್ದೆವು ತುಪ್ಪವನ್ನು ಪರೀಕ್ಷಿಸುವಾಗ ಒಂದು ಸಣ್ಣ ಹಂಚಿಕಡ್ಡಿಯಿಂದ ಒಂದು ಕಣವನ್ನೆತ್ತಿ ಅದನ್ನು ಎಡಗೈ ತರ್ಜನಿಯಿಂದ ಮೆದುವಾಗಿ ಮೇಲೆ ಮೇಲೆ ಒಂದೆರಡು ಸಲ ಸವರಿ ಅದರ ವಾಸನೆಯಿಂದ ಅದು ಆಕಳ ತುಪ್ಪ ಹೌದೇ ಅಲ್ಲವೇ ಚೆನ್ನಾಗಿದೆಯೇ ಇಲ್ಲವೇ ಎಂಬುದನ್ನು ಗೊತ್ತು ಮಾಡುವರು ಸೊನ್ನೇಗೌಡರ ಔತಣದ ತುಪ್ಪ ಉತ್ತಮದಲ್ಲಿ ಉತ್ತಮ ದರ್ಜೆಯದು ಎಂದರೆ ಆ ಕಾಲದಲ್ಲಿ ಗೋ ಆಗಿತ್ತು ಮತ್ತು ಅಂಗಡಿಗೆ ಹಾಕುವ ಪದ್ಧತಿ ಇರಲಿಲ್ಲ ಎಷ್ಟೋ ಮಂದಿ ರೈತರು ತುಪ್ಪವನ್ನು ಮಾರುವುದು ಹೀನಕಾರ್ಯವೆಂದು ತಿಳಿದಿದ್ದರು ಹೀಗೆ ಬ್ರಾಹ್ಮಣರಿಗೆ ಭೋಜನ ಸಮೃದ್ಧವಾಗಿತ್ತು ವಾಯಿತು ಭೋಜನಂ ದೇಹಿ ರಾಜೇಂದ್ರ ಘೃತ ಸೋಪ ಸಮನ್ ಸಮನ್ವಿತಂ ಮಾಹಿಷಂ ಚರಶ್ಚಂದ್ರ ಚಂದ್ರಿಕಾ ಧವಳಂ ದದಿ ಇಷ್ಟನ್ನೇ ಅಲ್ಲದೆ ಅಲ್ಲವೇ ಕಾಲಿದಾಸಾದಿ ಕವಿಗಳೆಲ್ಲಾ ಬೇಡಿದ್ದು ಅದು ನಮಗೆ ಸಿದ್ಧವಾಗಿತ್ತು ಸಮೃದ್ಧಿ ನಾವು ಸೊನ್ನೆ ಗೌಡರ ಅತಿಥಿಗಳಾಗಿದ್ದ ದಿವಸ ನಮಗೆ ದೇವಲೋಕದ ಭೋಜನ ಅವರೇ ಬೀಜದ ಹಿತಕುಬೇಳೆ ತೊವೇ ಯಥೇಷ್ಟವಾಗಿ ಘೃತ ಅವರೇಕಾಯಿ ಹುಳಿ ಹಾಗಲಕಾಯಿ ಗೊಜ್ಜು ಆಂಬೊಡೆ ಶಾವಿಗೆ ಪಾಯಸ ಚಾಕುವಿನಿಂದ ಕಡಿಯುವಷ್ಟು ಗಟ್ಟಿಗಟ್ಟಿದ ಗಡ್ಡೆ ಕಟ್ಟಿದ ಮೊಸರು ಹಪ್ಪಳ ಸಂಡಿಗೆ ಪಲ್ಯಗಳು ಇನ್ನೇನು ಬೇಕು ಬೋಗಕ್ಕೆ. ಆ ಪ್ರಾಂತದಲ್ಲಿ ಈ ಕಾಲದಲ್ಲಿ ಆಲೂಗೆಡ್ಡೆ ಕೋಸುಗಡ್ಡೆ ಹುರ್ಳಿಕಾಯಿ ಮೊದಲಾದ ಹೊಸ ನಮೂನೆಯ ತರಕಾರಿಗಳಿರಲಿಲ್ಲ ಅಲ್ಲಿ ನಮಗೆ ನಿಂಬೆಕಾಯಿ ಯಥೇ ಊಟದ ಜೊತೆಗೆ ಹಸಿ ಮೆಣಸಿನಕಾಯಿಯು ಹಾಗೆಯೇ ಸಂತೋಷವಾಗಿ ಹರಟಿಕೊಂಡು ಪದಾರ್ಥಗಳನ್ನು ಮತ್ತೆ ಮತ್ತೆ ಕೇಳಿ ಬಡಿಸಿಕೊಂಡು ಎಲ್ಲರೂ ಹೊಟ್ಟೆಯ ಬಿರಿಯ ಉಂಡೆವು ಸಂಜೆ ಐದು ಗಂಟೆಯ ಮೇಲೆ ತಂಪು ಹೊತ್ತಿನಲ್ಲಿ ಹಿಂತಿರುಗಿದೆವು ನಮಗೆ ಆ ತೃಪ್ತಿಯನ್ನುಂಟು ಮಾಡಿದ ಸೊಣ್ಣೇಗೌಡರಂತ ಅಕೃತಿಮವಾದ ಉದಾರಿಗಳು ನಮ್ಮ ದೇಶದಲ್ಲಿ ಸಂತತವಾಗಿ ಅಭಿವೃದ್ಧಿಯಾಗಲಿ ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲವತೆ ನರಹ